ಲಾಯರ್ ಶೇಷಗಿರಯ್ಯನವರು ಶೇಷಗಿರಯ್ಯನವರು ನನ್ನ ಅಜ್ಜಂದಿರು ನನ್ನ ತಂದೆ ತಂದೆ ಅವರ ಬಾಲ್ಯ ವಿದ್ಯಾಭ್ಯಾಸ ಅಂದಿಗೆ ರೂಢಿಯಲ್ಲಿದ್ದ ಪಂತೋಜಿಗಳ ಶುಶ್ರೂಷೆಯಿಂದ ಆದದ್ದು ಹಳ್ಳಿ ಮಟ್ಟಗಳಲ್ಲಿ ನಡೆದದ್ದು ಮೊದಲೊಂದಲು ಶೇಷಗಿರಯ್ಯನವರು ಯಾವುದೋ ಸರ್ಕಾರದ ಹುದ್ದೆಯಲ್ಲಿದ್ದರಂತೆ ಬಹುಶಃ ಆಕ್ಷ ಇಲಾಖೆಯಲ್ಲಿ ಅದು ಅವರ ಮನಸ್ಸಿಗೆ ಒಪ್ಪದಿರಲಾರದು ಅವರು ಹೇಗೋ ನಾಲ್ಕು ಇಂಗ್ಲಿಷ್ ಅಕ್ಷರ ಕರೀತರು ಗುಮಾಸ್ತ ಕೆಲಸದಲ್ಲಿ ಕೆಲಸದಲ್ಲಿದ್ದಾಗಲೇ ಆ ವೇಳೆಗೆ ಸರ್ಕಾರದವರು ಕನ್ನಡ ಕ್ಲೀಡರ್ ಪರೀಕ್ಷೆಯನ್ನು ಏರ್ಪಡಿಸಿದ್ದರು ಆ ಪರೀಕ್ಷೆಗಾಗಿ ಪೀನಲ್ ಕೋಡ್ ಸಿವಿಲ್ ಪ್ರೊಸೀಜರ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮೊದಲಾದ ಲಾ ಕನ್ನಡಕ್ಕೆ ತರ್ಜುಮೆಯಾಗಿ ಪ್ರಕಟಗೊಂಡಿದ್ದವು ನನ್ನ ತಾತಂದಿರು ಆ ಪರೀಕ್ಷೆಗೆ ಕಟ್ಟಿ ನಿರ್ಗಡೆ ಪಡೆದು ಬ್ಲೀಡರ್ ವೃತ್ತಿಯನ್ನು ಹಿಡಿದರು ಅದು ಕೋದಾ ಕೋಲಾರದಲ್ಲಿ ಹೀಗೆ ಅವರಿಗೆ ಲಾಯರ್ ಶೇಷಗಿರಿಯಪ್ಪ ಗಾರು ಎಂದು ಹೆಸರಾಯಿತು ಅವರು ಅವರ ಬಳಿ ಕನ್ನಡ ಲಾ ನಾನು ನೋಡಿದ್ದೇನೆ ಹಾಗೆ ಅವುಗಳನ್ನು ಓದುವ ವಯಸ್ಸು ನನಗೆ ಆಗಿರಲಿಲ್ಲ ಅದರ ಹೆಸರುಗಳ ನೋದ್ ವಿದ್ಯೆ ನನಗೆ ಬಂದಿತ್ತು ನನ್ನ ಅಜ್ಜಂದಿರು ಇಂಗ್ಲಿಷ್ ಪತ್ರಿಕೆಗಳನ್ನು ಓದುತ್ತಿದ್ದರೆಂದು ತರುತ್ತದೆ ಅವರು ಕೋರ್ಟಿನಲ್ಲಿ ವಾದ ಮಾಡುತ್ತಿದ್ದದ್ದು ಬಹುಮಟ್ಟಿಗೆ ಕನ್ನಡದಲ್ಲೇ ಆದರೂ ವಾದದ ನಡುವೆ ಇಂಗ್ಲಿಷ್ ಪದಗಳನ್ನು ಧಾರಾಳವಾಗಿ ಬಳಸುತ್ತಿದ್ದರು ಶೇಷಗಿರಿಯಪ್ಪನವರ ರೂಪ ಮೆಚ್ಚಿಗೆ ಎನಿಸುತ್ತದೆ ಆಳು ತೆಳುವೆಂದೇ ಹೇಳಬೇಕು ಮೈಬಣ್ಣ ದಂತದ ಬಿಳುಪು ಬಾಯಲ್ಲಿ ಮೆಸಾಲಿನ ಹಲ್ಲಿನ ನಡುವೆ ಕೊಂಚ ಬಹು ಕೊಂಚ ಉಬ್ಬು ಅವರು ಯಾವಾಗಲೂ ಶುಭ್ರವಸ್ತ್ರದಲ್ಲಿ ಆಶೆಯುಳ್ಳವರು ಬಿಳಿಯ ದೋತ್ರ ಬಿಳಿಯ ಜುಬ್ಬ ಬಿಳಿಯ ನಿಲುವಂಗಿ ಬಿಳಿಯ ಉತ್ತರಿಯ ಬಿಳಿಯ ರುಮಾಲು ಪಂಚೆಯಲ್ಲಿಯೂ ರುಮಾಲಿನಲ್ಲಿಯೂ ಸರಿಯೇ ಇರು ಿರಲಿಲ್ಲ ಆದರೆ ಎಲ್ಲ ಚೊಕಟವಾಗಿ ಮಡಿ ಮಾಡಿದ್ದಾಗಿರಬೇಕು ಅವರ ಮಾತು ಗಂಭೀರ ಅವರು ಯಾರನ್ನಾದರೂ ಬೈದದ್ದನ್ನು ನಾನು ಕೇಳಿಯೇ ಇಲ್ಲ ಯಾರನ್ನ ಅವರು ಬೈದವರಲ್ಲವೆಂದು ಜನ ಹೇಳುತ್ತಿದ್ದುದುಂಟು ಆ ಅವರಿದ್ದದ್ದು ದುರ್ಬಲವಾಳ್ ವಿಧಿ ದರ್ಬಲವಾಳ್ ವಿಧಿ ಎಂಬ ಬ್ರಾಹ್ಮಣರ ವಿಧಿಯಲ್ಲಿ ಅವರಿಗೆ ಪತ್ನಿವಿಯೋಗವಾಗಿತ್ತು ಎಂದು ಹಿಂದೆ ಹೇಳಿದೆ ಆದ್ದರಿಂದ ಕೋಲಾರದಲ್ಲಿ ಅವರ ಕುಟುಂಬದಲ್ಲಿದ್ದವರು ಇಬ್ಬರು ದಾಸು ದಾಸಂಬಟ್ಟರೆಂಬ ದೇವಾರ್ಚನೆ ಕಂ ಅಡಿಗೆಯ ಬ್ರಾಹ್ಮಣ ಇನ್ನೊಬ್ಬರು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 ಎಜಮಾನರು ಸ್ನಾನ ಮಾಡಿ ಬಂದು ಮಣಿಯ ಮೇಲೆ ಕುಳಿತು ಸಂಧ್ಯಾ ಮಾಡುವರು ಆದಿತ್ಯ ಹೃದಯ ಹೇಳುವರು ಆ ಹೊತ್ತನ್ನು ಕಾದು ನೋಡಿ ದಾಸಂಬಟ್ಟರು. ಅವರ ಕೈಗೆ ದೇವರ ತೀರ್ಥ ಹಾಕಿ ಒಂದು ತುಳಸಿದಳವನ್ನು ಕೊಡುವರು ಅದನ್ನು ಸ್ವೀಕರಿಸಿದ ನಂತರ ಊಟ ಅವಸರ ಯಶಗಿರಿಯಪ್ಪನವರವರು ಕುಕ್ಕರೆಗಾಲು ಕುಳಿತೇ ಊಟ ಮಾಡುತ್ತಿದ್ದರು ಅವಸರದ ಊಟವೇ ಅವರು ಪದ್ಮಾಸನ ಹಾಕಿ ಕುಳಿತು ಪರಿಟವರಣೆಯಿಂದ ಊಟ ಮಾಡಿದ್ದನ್ನು ಯಾರೂ ಕಂಡಿರಲಿಲ್ಲ ಊಟವಾದ ಬಳಿಕ ಶು ದ ಅಚಮನವಾದ ಮೇಲೆ ಕೋಟು ರುಮಾನುಗಳನ್ನು ಧರಿಸಿ ಕೋಟಿಗೆ ಹೊರಡುತ್ತಿದ್ದರು ಭಾನುವಾರ ಮೊದಲಾದ ರಜಾ ದಿವಸಗಳಲ್ಲಿ ಕೊಂಚ ಸಾವಕಾಶವಾಗಿರುತ್ತಿದ್ದರು ಅಂಥ ದಿವಸ ಯಾರಾದರೂ ಸಹ ಪಂಕ್ತಿಗೆ ಇರಲೇಬೇಕು ಅಂದು ಮಧ್ಯಾಹ್ನ ಕೊಂಚ ವಿಶ್ರಮಿಸಿಕೊಂಡು ಸಂಜೆಯವರೆಗೂ ಕಾಗದ ಪತ್ರಗಳನ್ನು ಸರಿ ಜೋಡಿಸಿಟ್ಟುಕೊಳ್ಳುತ್ತಿದ್ದರು ಐದು ಗಂಟೆಯ ಮೇಲೆ ಸ್ನೇಹಿತರ ಮನೆಗಳಿಗೆ ಹೋಗುವುದುಂಟು ಔಚಿತ್ಯ ಜ್ಞಾನ ಕಂಡರೆ ಎಲ್ಲರಿಗೂ ಗೌರವ ಆತನಿಗೆ ಸುಳ್ಳು ತಟ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 ಇಳಿದರು ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಬಾಗಿಲು ತಟ್ಟಿದ ಕೂಡಲೇ ಲಾಸಂಭಟ್ಟರು ಅವರನ್ನು ಭೋಜನಕ್ಕೆ ಬಿಸಿ ಅದಾದ ಮೇಲೆ ಮಲಗಲು ನಡುವೆಯಲ್ಲಿ ಸ್ಥಳ ತೋರಿಸಿ ತಾವು ಬಚ್ಚಲು ಮನೆಯ ಪಕ್ಕದ ಕೊಠಡಿಯಲ್ಲಿ ಹೊಡಿಸಿದರು ಅರ್ಧ ಗಂಟೆಯಾದ ಬಳಿಕ ಮನೆಯ ಮುಂಭಾಗದ ನಡುವಿನಲ್ಲಿ ಮೆಲಗಿದ್ದವರಿಗೆ ಗುರ್ಗೌರ್ ಎಂಬ ಶಬ್ದ ಕಿವಿಗೆ ಬೆಳಿದಂತಾಗಿ ನಿದ್ದೆ ಹತ್ತಿರ ಸುಳಿಯದೇ ಇತ್ತು ಅದು ಮಾರ್ಗ ಅವರು ಮಾರ್ಗಾಯಾಸ ಪಟ್ಟಿದ್ದರು ನಿದ್ರಾಭಂಗ ಮತ್ತಷ್ಟು ಕೋಪಕ್ಕೆ ಕಾರಣವಾಯಿತು ಅವರಿಬ್ಬರು ಕತ್ತಲು ಮನೆಯಲ್ಲಿ ನಡೆದು ಆ ಸದು ಬರುತ್ತಿದ್ದ ಕಡೆಗೆ ಹೋದರು ದಾಸಂಭಟ್ಟರು ಗಾರ್ಡನದ್ರೆ ರವಸ ಅದು ಎಂದು ಗೊತ್ತಾಯಿತು ಏನು ಮಾಡಬಹುದು ಒಂದು ಯೋಚನೆ ಹೊಡೆಯಿತು ಹಿತಲು ಬಾಗಿಲನ್ನು ತೆರೆದರು ಇಬ್ಬರು ಮೆಲ್ಲಡಿ ಇಡುತ್ತಾ ದಾಸಂಭಟ್ಟರ ಕೋಣೆಗೆ ಬಂದು ಈ ಕಡೆ ಒಬ್ಬ ಆ ಕಡೆ ಒಬ್ಬ ನಿಂತು ಹಾಸಿಗೆಯ ಕೊನೆ ಮೂಲೆಗಳನ್ನು ಹಿಡಿದು ಮೆಲ ಕಿತ್ತಿ ಹೊರಗೆ ಸಾಗಿಸಿಕೊಂಡು ಹೋಗಿ ಅಲ್ಲಿ ಮನೆಯ ಕೈ ಜಗಲಿಯ ಮೇಲೆ ಇರಿಸಲು ಹೊತ್ತುಕೊಂಡು ಹೋದರು ಕಡೆಯ ಕ್ಷಣದಲ್ಲಿ ಅವರ ನಗುವೇ ಅವರ ಆಲೋಚನೆಗೆ ಅಡ್ಡವಾಯಿತು ಆ ನಗುವಿನಲ್ಲಿ ಅವರು ಹಾಸಿಗೆ ಒಂದು ಭಾಗವನ್ನು ಒಂದು ಕಂಬಕ್ಕೆ ತೆಗೆಲಿಸುವಂತಾಯಿತು ಅದು ತಗಿಲಿದೊಡನೆಯೇ ದಾಸಂಭಟ್ಟರು ಎಚ್ಚೆತ್ತು ಎಂದು ಎಂದು ಏನುವಷ್ಟರೊಳಗಾಗಿ ಇಬ್ಬರು ಪರಾರಿಯಾಗಿ ತಾವು ಮಲಗಿದ್ದ ಜಾಗಗಳಲ್ಲಿ ಉಸುಕು ಹಾಕಿ ಮಲಗಿಕೊಂಡರು ದಾಸಂಭಟ್ಟರು ಅವರು ಯಾರಿರಬಹುದು ಎಂಬುದನ್ನು ಊಹಿಸಿಕೊಂಡು ದೀಪ ಹಚ್ಚಿಸಿಕೊಂಡು ಅಲ್ಲಿಗೆ ಬಂದು ಏನಪ್ಪಾ ನಿಮಗೆ ನಿದ್ದೆ ಬರಲಿಲ್ಲವೇನೋ ನಾನೇನು ಮಾಡಲಿ ನನ್ನ ಪ್ರಾರಬ್ಧ ನೀವು ನನ್ನನ್ನೇ ಬೆರೆಸಿ ಒಂದು ಮಾತು ಹೇಳಬಾರದಾಗಿತ್ತೆ ನಾನೇ ಇದು ಗುಡಿಗೆ ಹೋಗಿ ಮಲಗಿಕೊಳ್ಳುತ್ತಿದ್ದೆ ಅಲ್ಲಿಂದ ಯಾರಿಗೂ ತೊಂದರೆಯಾಗುವಂತಿರಲಿಲ್ಲ ಎಂದು ಮೊದಲಾಗಿ ಬೆಚ್ಚಾಡಿಕೊಂಡರು ಬೆಳಿಗ್ಗೆ ಈ ಸಮಾಚಾರ ಶೇಷಯ್ಯ ಗಿರಯ್ಯನವರಿಗೆ ಅವರು ಇಬ್ಬರು ಚಿರಂಜೀವಿಗಳಿಗೂ ಮ ಮುಸ್ಸಿನಗೆ ನಗುತ್ತಾ ಚೀಮಾರಿ ಹಾಕಿದರು ಅವರಿಗೆಲ್ಲ ದಾಸಂಭಟ್ಟರ ವಿಷಯದಲ್ಲಿದ್ದ ಗೌರವಗಳು ಮತ್ತಷ್ಟು ಬೆಳೆದವು ಶೇಷಗಿರಯ್ಯನವರು ಮೃತ್ಯುಶಯ್ಯೆ ಹಿಡಿಯುವವರೆಗೂ ದಾಸಂಭಟ್ಟರು ಅವರ ಆಶಯದಲ್ಲಿದ್ದರು ತಮ್ಮ ಕೋಲಾರದ ಬಾಳ್ವೆ ಮುಗಿದುಕೊಂಡು ಬಂತೆಂದು ಶೇಷಗಿರಿಯಪ್ಪನವರಿಗೆ ತೋರಿದ ಕುಡಲೆ ಅವರು ದಾಸಂಬಟ್ಟರಿಗೆ ಅವತರಣ ಮಾಡಿಸಿ ಒಂದು ಜೊತೆ ದೋತ್ರ ಒಂದು ನೂರು ರೂಪಾಯಿ ನಗದು ಇದನ್ನು ತಾಂಬೂಲದಲ್ಲಿ ಇಟ್ಟು ದಾಸಾಂಬಟ್ಟರಿಗೆ ನಮಸ್ಕಾರ ಮಾಡಿ ಬೀಳ್ಕೊಟ್ಟರು ಶೇಷಣ್ಣನವರ ದಿನಚರಿ ಶೇಷಗಿರಿಯಪ್ಪನವರು ಏಳು ಗಂಟೆಯ ಸುಮಾರಿಗೆ ಹಜಾರದಲ್ಲಿದ್ದ ಹಜಾರದಲ್ಲಿ ಕುಳಿತ ಕಕ್ಷಿಗಾರರೊಡನೆ ಮಾತುಕತೆ ಮುಗಿಸಿ ಒಂಬತ್ತು ಗಂಟೆಗೆ ಸ್ನಾನಕ್ಕೆ ಹೋಗುವರು ವಿಭೂತಿ ಧರಿಸಿ ಸಂಧ್ಯಾ ಮಾಡುವರು ಅಷ್ಟು ಹೊತ್ತಿಗೆ ದಾಸಂಭಟ್ಟರು ತೀರ್ಥ ತಂದು ಕೊಡುವುದು ರೂಢಿ ದೇವರ ತೀರ್ಥ ತೆಗೆದುಕೊಂಡು ಹೂ ತುಳಸಿ ಪ್ರಸಾದವನ್ನು ಕಣ್ಣಿಗೆತ್ತಿಕೊಂಡು ಊಟಕ್ಕೆ ಕೊಡುವರು ಕುಕ್ಕುಗಾಲಿನಲ್ಲಿ ಕುಳಿತು ಊಟ ಪದ್ಮಾಸನ ಹಾಕದೆ ಮೊಣಕಾಲ ಮೇಲೆ ಕುಡುವುದು ಇದಕ್ಕಾಗಿ ಮನೆಯಲ್ಲಿ ಹಾಸ್ಯ ವ್ಯಾಖ್ಯಾನವಾಗುತ್ತಿತ್ತು ಚೊಕ್ಕಂ ಬಟ್ಲು ಹಾಕಿ ಕುಳಿತರೆ ಏನಾಗುತ್ತೆ ಎಚ್ಚೆಣ್ಣ ಎಂದು ಅವರ ತಂಬಂದಿರ ಹೆಣ್ಣು ಮಕ್ಕಳು ಕೇಳುವರು ಈ ಸಲಿಗೆ ಇತರರಿಗೆ ಹೊತ್ತಿನ ಚಿಂತೆ ಬಹಳವಾಗಿತ್ತು ಯಾವುದು ಕಾಲಕ್ಕೆ ಸರಿಯಾಗಿ ಆಗಬೇಕು ತಡವಾಗಬಾರದು ಕುಕ್ಕರು ಕೊಡುವುದು ಕಾಲದ ಮೃತವೇಯಕ್ಕಾಗಿ ಊಟವಾಗಿ ಕೊಟ್ಟು ಮಧ್ಯಾಹ್ನ ಮೂರ್ನಾಲ್ಕು ಗಂಟೆವರೆಗೆ ಒಂದೊಂದು ದಿನ ಇನ್ನು ಹೊತ್ತಾಗುವುದು ಬೇಗ ಮನೆಗೆ ಬಂದ ದಿನ ಕೊಂಚ ಉಪಹಾರ ಮಾಡುವರು ಅವರ ಮನೆಯಲ್ಲಿ ಯಾವಾಗಲೂ ರೆ ಅಥವಾ ಚುರಮಲಾಡು ಹುರಿಗಾಳು ಕೊಡುಬಳೆ ಇವು ಸಿದ್ಧವಾಗಿರುತ್ತಿದ್ದವು ಇದನ್ನು ಕೊಂಚ ಕೊಂಚ ತೆಗೆದುಕೊಂಡು ಒಂದು ಲೋಟ ನೀರು ಕುಡಿಯುವರು ಅವರು ಕಾಫಿಯನ್ನು ಕಾಣರು ಹೀಗೆ ಬೇಗ ಬಂದ ದಿವಸ ಸಂಜೆಯ ಸ್ನೇಹಿತರ ಮನೆಗೆ ಹೋಗುವರು ಕವೀಶ್ವರ ವೆಂಕಟರಾಮ ಭಟ್ಟರು ಬಿ ಅಹೋಬಲಾಚಾರ್ಯರು ನಂಜಪ್ಪನವರು ಒಕ್ಕಲೇರಿ ಭೀಮರಾಯರು ಎಂಎಸ್ ರಾಮಾಚಾರ್ಯರು ಮೊದಲಾದವರು ಅವರ ಸ್ನೇಹಿತರಲ್ಲಿ ಮುಖ್ಯರು ಒಂದೊಂದು ಸಾರಿ ಇವರ ಮನೆಗೆ ಆ ಸ್ನೇಹಿತರು ಬರುವರು ಸಂಜೆ ಆರು ಗಂಟೆಯಾದ ಮೇಲೆ ಎಂಟು ಗಂಟೆಯವರೆಗೂ ಕಕ್ಷಿಗಾರರೊಡನೆ ಮಾತುಕತೆ ಇದು ಅವರ ದಿನಚರಿ ಶೇಷಗರಿಯಪ್ಪನವರಿಗೆ ತಿಂಗಳಿಗೊಂದೆರಡು ಸಾರಿ ಪರಸ್ತರ ಸಂಚಾರವೂ ಇರುತ್ತಿತ್ತು ಚಿಂತಾಮಣಿ ಬೌರಿಂಗ್ಪೇಟೆ ಮಾಲೂರು ಈ ಸ್ಥಳಗಳಲ್ಲಿ ಅವರ ಕಕ್ಷಿಗಾರರು ಇರುತ್ತಿದ್ದರು ಹೀಗೆ ಅವರ ಜೀವನ ಸದ್ದುಗದ್ದಲವಿಲ್ಲದೆ ಶಾಂತವಾಗಿ ಮೇಲೆ ಸುಖಮಯವಾಗಿ ಸಾಗಿತ್ತು ಅವರ ಊರಿನಲ್ಲಿ ಇರಲಿ ಇಲ್ಲದಿರಲಿ ಮನೆಗೆ ಬಂದ ಜನವನ್ನು ಆಧರಿಸಿ ಊಟಕ್ಕೆ ಎಬ್ಬಿಸಬೇಕು ಇದು ದಾಸಂಭಟ್ಟರಿಗೂ ರಾಮಾಸನಿಗೂ ಗೊತ್ತಾಗಿದ್ದ ವಿಧಿ ಆಕೆ ಉಗ್ರಾಣದಿಂದ ಧಾರಾಳವಾಗಿ ಸಾಮಾನು ಕೊಡತಕ್ಕದ್ದು ದಸಮಟ್ಟರು ಅಡಿಗೆ ಮಾಡಿ ಬೆಳೆಸತಕ್ಕದ್ದು ಪ್ರತಿದಿನವೂ ಹೀಗೆ ಅತಿಥಿಗಳಿರುತ್ತಿದ್ದರು ಬ್ರಾಹ್ಮಣರು ಇತರ ಜನರು ಒಂದು ಅಪಘಾತ ನಮ್ಮ ತಾತ ತೀರಿಕೊಂಡ ಮೇಲೆ ಕೋಲಾರದ ಸ್ನೇಹಿತರೊಬ್ಬರು ಬಹುಶಃ ಎಸ್ ಚಂದ ನಂಜಪ್ಪನವರು ಒಂದು ಸಂಗತಿ ಹೇಳಿದರು ಕೋಲಾರದಿಂದ ಶೇಷಗಿರಿಯಪ್ಪನವರು ಆ ಸ್ನೇಹಿತರು ಒಂದು ದಿನ ಜಟಕದಲ್ಲಿ ಕುಳಿತು ಮುಳುಬಾಗಿಲಿಗೆ ಪ್ರಯಾಣ ಮಾಡುತ್ತಿದ್ದರು ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆ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 ಅಳುವಿನ ನಡುವೆ ಗಾಯವಾದರಾಗಲಿ ನನ್ನ ಅತ್ತೆ ಮಡಕೆ ಕೇಳುತ್ತಾಳಲ್ಲ ನಾನು ಏನು ಹೇಳಲಿ ಎಂದುಗೊಳ್ಳಿಟ್ಟಳು ಶೇಷಗಿರಿಯಪ್ಪನವರು ಆಕೆಯ ಕೈಗೆ ಎರಡು ರೂಪಾಯಿ ಕೊಟ್ಟು ಹೇಳಿದರು ಒಂದು ರೂಪಾಯಿ ಮಡಕೆಗೆ ಇನ್ನೊಂದು ರೂಪಾಯಿ ಗಾಯ ಮಾಡಿಕೊಳ್ಳುವುದಕ್ಕೆ ಗಾಡಿ ಮುಂದಕ್ಕೆ ಹೋಯ್ತು ನಂಜಪ್ಪನವರು ನಂಜಪ್ಪನವರು ಒಳ್ಳೆಯ ಅವರು ಶೇಷಗಿರಿಯಪ್ಪನವರು ಕೋಟಿನಲ್ಲಿ ಎದುರು ಬದುರಾಗಿ ಕೋಟಿನ ಹೊರಗಡೆ ತುಂಬಾ ಸ್ನೇಹ ಇಬ್ಬರು ಒಂದೇ ಗಾಡಿಯಲ್ಲಿ ಬರುವರು ಅವರು ನಮ್ಮ ಮನೆಯಲ್ಲಿಯೇ ಇಳಿಯುವರು ಬರುವಾಗ ಒಂದು ಟಿನ್ ಗುಂಡು ಡಬ್ಬ ಜೊತೆಯಲ್ಲಿ ತರುತ್ತಿದ್ದರು ಡಬ್ಬದ ತಳದಲ್ಲಿ ಬಾಳೆ ಅದರ ಮೇಲೆ ಸಕ್ಕರೆ ಅದರ ಮೇಲೆ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 ಒಳ್ಳೆಯತನವನ್ನು ಪ್ರೀತಿ ಉತ್ಸವ ವಿಶ್ವಾಸಗಳನ್ನು ನೆನೆಸಿಕೊಳ್ಳುವುದು ಈ ಜೀವನದಲ್ಲಿರುವ ಒಂದು ಸುಖ ಪುರಾಣ ಪ್ರವಚನ ಶಶಗಿರಿಯಪ್ಪನವರು ಹಬ್ಬ ಹರಿದಿನಗಳಲ್ಲಿ ತಪ್ಪದೇ ಮುಳುಬಾಗಿಲಿಗೆ ಬರುವರು ಅವರು ಬಂದ ದಿನ ನಮ್ಮ ನೆರೆ ಹೊರೆಯ ಸಂಭ್ರಮ ನಮ್ಮ ಮನೆಯ ನಡುವೆ ವಿಶಾಲವಾದ ದೊಡ್ಡ ಜಮಕಾನೆ ಹಾಕುವರು ನಾಲ್ಕು ಹೊರಗುದಿಂಬುಗಳನ್ನಿಡುವರು ಅಲ್ಲಿ ನನ್ನ ತಾತನ ಬೈಟಕ್ಕಾನೆ ಅಮಲ್ದಾರರು ಶಿರಸ್ತೇದಾರರು ಪೊಲೀಸ್ ಇನ್ಸ್ಪೆಕ್ಟರು ಡಾಕ್ಟರು ಹೆಡ್ ಮಾಸ್ತರುಗಳು ಸಾಹುಕಾರರು ಜಮೀನ್ದಾರರು ಬರುವರು ಅರ್ಧ ಗಂಟೆ ಒಂದು ಗಂಟೆ ಮಾತನಾಡಿ ಹೋಗುವರು ಹಬ್ಬದ ದಿನವಾದರೆ ಭೋಜನಾನಂತರ ಮೂರು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 ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಕಾಟ ಕೊಡುತ್ತಿದ್ದ ಪ್ರಕರಣ ಇವು ಬಂದಾಗ ನನಗೆ ದುಃಖವಾಗಿ ಬಿಕ್ಕಿ ಬಿಕ್ಕಿ ಅತ್ತೆ ನನ್ನ ಚಿಕ್ಕ ತಾ ನನಗೆ ಕೆಲಸ ಕೊಟ್ಟು ಸಮಾಧಾನ ಹೇಳುತ್ತಿದ್ದರು ಅಲ್ಲಿದ್ದ ಕಾಷ್ಟಿ ಹೈದರ್ ಸಾಹೇಬರು ಇದೇನು ಸಮಾಧಾನ ನನಗೆ ಆಳು ಬರುತ್ತದೆ ಇನ್ನು ಮಗುವಿನ ಮಾತೇನು ಎಂದು ಹೇಳಿ ನನ್ನ ನೆತ್ತಿಕೊಂಡು ಬೀದಿಯಲ್ಲಿ ಕೊಂಚ ದೂರ ಕರೆದುಕೊಂಡು ವೇಗ ಮಡುಗು ಶಿನಪ್ಪ ನಮ್ಮ ತಂದೆಗಿಂತ ಎರಡು ಮೂರು ವರ್ಷ ದೊಡ್ಡವರು ಅವರಿಗೆ ಓದುವುದಕ್ಕಿಂತ ಅರ್ಥವಿವರಣೆಯಲ್ಲಿ ಹೆಚ್ಚು ಉತ್ಸಾಹ ಶ್ಲೇಷ ಪ್ರಾಸ ಶಬ್ದಾಲಂಕಾರಗಳು ಬಂದ ಕಡೆ ತರ್ಕದ ಬೆಟ್ಟುಗಳನ್ನು ತಿರುಗಿಸುತ್ತಾ ಪದಗಳನ್ನು ಬೆಳೆಸುತ್ತ ಎರಡು ಮೂರು ಹಠಗಳನ್ನು ತೋರಿಸುತ್ತಾ ತಮ್ಮ ಪಾಂಡಿತ್ಯದಿಂದ ತಾವೇ ಹೀಗೆ ಇತರರನ್ನು ಸಂತೋಷಪಡಿಸುತ್ತಿದ್ದರು ಪಾವನತುಲಾಭರಣಂ ಮಾಡಿಕೊಂಡೆಸೆವ ಪಾವನತರ ಸ್ವರೂಪಂ ನಾರದಾದಿಮುನಿ ಪಾವನಾನತ ಪಾದಪಂಕೆ ರುಹ ದ್ವಂದ್ವನ್ ಇಂಥದ್ದು ಅವರಿಗೆ ಬಹು ಅಥವಾ ಕೆತ್ತಬಲ್ಗತ್ತಲೆಗೆ ತರಣಿ ಮುಂಗಾಣದಿರೆ ಕೊತ್ತುವಳಗಂ ತೋರ್ಪರಾರ್ ಇತ್ಯಾದಿ ರಸಿಕತೆ ಇಂತಹದ್ದು ನಮ್ಮ ತಂದೆಗೂ ಇಷ್ಟವೇ ಕಲಕ್ಕಿರವಾಣಿಯರ್ ಕಾಳಾಹಿವೇಣಿಯರ್ ಕಲಬ ಮದಯಾನೆಯರ್ ಕಾಯದೆ ನೀ ಕಲದೂತ ಕಲದೂತಗಾತ್ರೆಯರ್ ಕಂಜದಳ ನೇತ್ರೆಯರ್ ಕಾಸಾರ ಕೈತಂದರು ಆರು ಕಾಸಿಗೆ ಎಂತೆಂಥ ಸರಕು ಸಿಕ್ಕುತ್ತಿತ್ತು ಎಂದು ಇದಕ್ಕೆ ಅರ್ಥ ಹೇಳುತ್ತಿದ್ದರು ಹೀಗೆ ರಾಜಶೇಖರ ವಿಳಾಸದಲ್ಲಿ ಯಮಿನಿ ಯಮಿಯಂತೆಂಬರ ಬರದಂತೆ ಹಂಸನಿಲಯಂ ಇಂತ ಪದ್ಯಗಳ ಶಬ್ದಾಲಂಕಾರ ಸ್ವಾರಸ್ಯಗಳಿಂದ ಸಂತೋಷಿಸುತ್ತಿದ್ದರು ಒಟ್ಟಿನ ಮೇಲೆ ಅದು ವಿದ್ವದ್ ರಸಿಕತೆ ಈ ಲಕ್ಷಣ ಆಗಿನ ಸುಸಂಸ್ಕೃತ ವರ್ಗದಲ್ಲಿ ಸಾಮಾನ್ಯವಾಗಿದ್ದದು ಇದು ನಮ್ಮ ಮನೆಯ ವಿಶೇಷವೇನೂ ಆ ಕಾಲದಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ದೊಡ್ಡ ಊರುಗಳಲ್ಲಿಯೂ ಮೇಲ್ದರ್ಜೆಯ ಜನದಲ್ಲಿ ಇಂಥ ರಸಾಭಿರುಚಿ ಸರ್ವಸಾಮಾನ್ಯವಾಗಿತ್ತು ಶೇಷಗಿರಿಯಪ್ಪನವರು ಬರೆಯಲಾಯರು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 ಇಂಡೆಕ್ಸ್ ಒಂದಾನೊಂದು ಋಷಿ ಪಂಚನಮಿಯ ಪೂಜೆಯ ಕಾಲದಲ್ಲಿ ವ್ರತಕತೆಯನ್ನು ಓದುವ ವೇಳೆ ಬಂದಾಗ ವ್ರತಕಲ್ಪಲ್ಲಿ ಪುಸ್ತಕದಿಂದ ಆ ಕಥೆಯನ್ನು ಓದತಕ್ಕದ್ದೆಂದು ವೆಂಕಟರಾಮ ಭಟ್ಟರು ಅವರ ಶಿಷ್ಯ ಸೂರಪ್ಪ ಎಂಬ ಹೇಳಿ ಹತ್ತು ನಿಮಿಷ ಬೇರೆ ಕೆಲಸಕ್ಕಾಗಿ ಹೋದರು ಸೂರಪಂಡಿತನಿಗೆ ಅದು ಹೊಸ ಸಂಗತಿ ವ್ರತವಿಧಾನವೆ ಕಥೆಯಲ್ಲಿ ಎಂದು ಆತನಿಗೆ ತಿಳಿಯಲಿಲ್ಲ ಪಕ್ಕದಲ್ಲಿದ್ದವರನ್ನು ಕೇಳಿ ತಿಣುಕಾಡುತ್ತಿದ್ದ ಶೇಷಗಿರಿಯಪ್ಪನವರು ಇಂಡೆಕ್ಸ್ ನೋಡಿ ಎಂದರು ಇಂಡೆಕ್ಸ್ ಎಂಬುದು ಇಂಗ್ಲಿಷ್ ಮಾತು ಅಲ್ಲಿದ್ದವರಾರಿಗೂ ತಿಳಿದದ್ದದಲ್ಲ ಇಷ್ಟು ಹೊತ್ತಿಗೆ ಭಟ್ಟರು ಬಂದರು ಅವರು ಕೇಳಿದರು ತೆಲುಗಿನಲ್ಲಿ ಅದೇನು ಚೇಚಣ್ಣ ಹಾಗೆಂದರೆ ಇಂಡೆಕ್ಸ್ ಅಂದರೆ ಯಾವ ಯಾವ ವಿಷಯ ಎಲ್ಲೆಲ್ಲಿವೆ ಎಂಬ ಪಟ್ಟಿ ನಾವು ಕೇಸುಗಳನ್ನು ಹುಡುಕುದು ಹಾಗೆ ಎಲ್ಲರೂ ನಕ್ಕರು ನಮ್ಮ ವ್ರತ ಏನು ಮೊಕದ್ದಮೆ ಎಂದು ಶೇಷಗಿರಿಯಪ್ಪನವರಿಗೆ ಒಟ್ಟಿನ ಮೇಲೆ ಕಷ್ಟ ಸಹಿಸುವ ಶಕ್ತಿ ಬಹಳ ಕೊಂಚವಾಗಿತ್ತೆನ್ನಿಸುತ್ತದೆ ಕಷ್ಟವನ್ನು ನೋಡಿ ತಡೆಯಲಾರರು ಅವರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ತುಂಬಾ ಅಭಿರುಚಿ ಅವರು ಕುಳಿತಿದ್ದ ಕಡೆ ಹೂ ಗಂಧ ಊದುಬತ್ತಿ ಎಲ್ಲರೂ ಹಸನ್ಮುಖದಿಂದಿರಬೇಕು ಅವರಿಗೆ ಕರ್ಶಿನ ಲೆಕ್ಕ ಇರಲಿಲ್ಲ ಇದೇ ದೌರ್ಬಲ್ಯ ಮುಳುಬಾಗಿಲಿನಲ್ಲಿದ್ದ ಸಂಸಾರ ಎಂದರೆ ತಮ್ಮ ತಮ್ಮಂದಿರ ಮಕ್ಕಳು ಅಳಿಯಂದಿರು ಬಂಧುಗಳು ಹೀಗೆ ಕುಟುಂಬ ವಿಸ್ತಾರವಾಗಿತ್ತು ಇಷ್ಟೆಲ್ಲಕ್ಕೂ ಅವರು ಬಟ್ಟೆ ಬರೆಗಳನ್ನೊದಗಿಸುತ್ತಿದ್ದರು ಮನೆಯಲ್ಲಿ ಆಗಾಗ ನಡೆಯುತ್ತಿದ್ದ ಹೆರಿಗೆ ಬಾಣತನಗಳಿಗೂ ಮದುವೆ ಮುಂಜುಗಳಿಗೂ ಉಡುಗೊರೆ ಮೊದಲಾದ ಬಂಧು ಮರ್ಯಾದೆಗಳು ಕೋಲಾರದಿಂದಲೇ ಸರವರಾಜು ಬರುತ್ತಿತ್ತು ರಾಮಸಾನಿ ಈಗ ರಾಮಾಸಾನಿಯನ್ನು ಕುರಿತು ಒಂದು ಮಾತನ್ನು ಹೇಳುವುದು ಉಚಿತವೂ ಹೌದು ಅವಶ್ಯಕವೂ ಹೌದು ಹಿಂದೆ ಆಕೆಯನ್ನು ಸ್ಮರಿಸುವಾಗ ಉಪಪತ್ನಿಯಂದೆ ಅದು ಉದ್ದೇಶ ನಾನು ಆಡಿದ ಮಾತು ಪತ್ನಿ ಯಾವ ನಿಯಮನಿಷ್ಠೆಗಳಿಂದ ಇರಬೇಕಾದದ್ದೋ ಅಂತ ನಿಯಮ ಇದ್ದಾಕೆ ರಾಮಸಾನಿ ನಮ್ಮ ಮನೆಯ ಜನ ನನ್ನ ಚಿಕ್ಕ ತಾತ ಶಿವಣ್ಣನವರ ಹೊರತು ಆಕೆಯನ್ನು ಆ ಮನೆಯೊಳೆ ಎಂದು ಅಂಗೀಕರಿಸಿದ್ದರು ಒಂದು ಸಾರಿ ಕೋಲಾರದಿಂದ ಒಬ್ಬ ಸ್ನೇಹಿತರು ನನ್ನ ಮನೆಗೆ ಬಂದಿದ್ದಾಗ ನನ್ನ ಕೋಣೆಯೊಳಕ್ಕೆ ಬಂದು ಏಮಯ್ಯ ಮೀ ಮ್ಯಾನತ್ತನು ಅಹ್ ಚೂಷೆ ದಾನಿಕಿ ವಚ್ಚೇಲೇದ ನಿನ್ನ ಅತ್ತೆಯನ್ನು ನೋಡಲು ಬರುವುದಿಲ್ಲವೇ ಎಂದರು ಆ ವೇಳೆಯಲ್ಲಿ ನನ್ನ ಕೋಣೆಯ ಮುಂದುಗಡೆ ಕುಳಿತಿದ್ದ ನನ್ನ ತಂದೆಗೆ ಈ ಮಾತು ಕೇಳಿಸಿತು ಮನೆಗೆ ಬಂದಿದ್ದ ಬಂದಿದ್ದವರು ಓಹೋ ವೆಂಕಟರಮಣಪ್ಪ ಅಹ್ ನೀಕೂ ತೆಲಿದೇನೋ ಎಂದು ಹಾಸ್ಯ ಮಾಡಿದರು ನಮ್ಮ ತಂದೆಗೆ ಕಾಸ ಅಕನಾಗಲಿ ತಂಗಿಯಾಗಲಿ ಇರಲಿಲ್ಲ ಆದ್ದರಿಂದ ನನಗೆ ಯಾರು ಸೋದರತ್ತೆ ಕೋಲಾರದಲ್ಲಿ ಇದಾದ ಐದಾರು ದಿವಸಗಳ ಮೇಲೆ ಒಂದು ದಿನ ರಾತ್ರಿ ಸುಮಾರು ಎಂಟು ಗಂಟೆ ನನ್ನ ತಂದೆ ಹಾಸಿಗೆಯ ಮೇಲೆ ಮಲಗಿದ್ದರು ಸಾಮಾನ್ಯವಾಗಿ ಅವರು ಮಲಗುವ ಹೊತ್ತಲ್ಲ ಹತ್ತು ಗಂಟೆಗೆ ಮುಂಚೆ ಅವರು ಮಲಗುತ್ತಿರಲಿಲ್ಲ ಆ ದಿನ ಮಗ ಏನು ಆಲಸ್ಯವಾಗಿದ್ದರಿಂದ ಮಲಗಿಕೊಂಡಿರಬೇಕು ಎಂದು ನಾನು ಇರಿಸಿ ವಿಚಾರಿಸಲು ಹತ್ತಿರ ಕುಳಿತೆ ಆಗ ಅವರು ಹೇಳಿದರು ಮೊನ್ನೆ ಕೋಲಾರದಿಂದ ಬಂದಿದ್ದರೆಲ್ಲ ಆತ ಎತ್ತಿದ ಪ್ರಸ್ತಾವವನ್ನು ನೀನು ಹೆಚ್ಚಿಗೆ ಮನಸ್ಸಿಗೆ ತೆಗೆದುಕೊಳ್ಳಬಾರದು ಆತ ತಮಾಷೆಗೆ ಹಾಗೆಂದ ಆತ ಒಳ್ಳೆಯವನು ಅವರ ತಂದೆ ತುಂಬಾ ಒಳ್ಳೆಯವರು ನಮ್ಮ ಮನೆಗೆ ಬೇಕಾದವರು ಯಜಮಾನರು ತಮ್ಮ ಯೋಗಕ್ಷೇಮ ನೋಡಿಕೊಳ್ಳುವುದಕ್ಕೆ ಆಕೆಯನ್ನು ಇರಿಸಿಕೊಂಡಿದ್ದರು ಆಕೆ ಇಲ್ಲದಿದ್ದರೆ ಅವರ ದೇಹವನ್ನು ನೋಡುವವರಾರು ಆಕೆ ಭಕ್ತಿ ಶಬ್ದಗಳಿಂದ ಯಜಮಾನರನ್ನು ನೋಡಿಕೊಂಡಳು ಅವರಿಂದ ನಮ್ಮ ಸಂಸಾರ ಬೆಳೆಯಿತು ಹೀಗೆ ಆಕೆ ನಮ್ಮ ಗೌರವಕ್ಕೆ ಅರ್ಹಳಾದಳು ಮಿಕ್ಕದ್ದು ಅಲ್ಪ ವಿಚಾರ ಅದಕ್ಕೆ ನಾವು ಮನಸ್ಸು ಕೊಡತಕ್ಕದಲ್ಲ ನನ್ನ ಚೌಲಕರ್ಮ ನಾವು ತಿರುಪತಿಯ ವಕ್ಕಲು. ನನಗೆ ಹುಟ್ಟು ಕೂದಲನ್ನು ತಿರುಪತಿಯಲ್ಲಿ ತೆಗೆ ತೆಗೆಸಿ ಸ್ವಾಮಿಗೆ ಅರ್ಪಿಸುವುದಾಗಿ ಹರಕೆ ಮಾಡಿಕೊಂಡಿದ್ದರು ಆ ಹರಕೆಯಂತೆ ನನ್ನ ಮನೆಯಲ್ಲಿ ಎಲ್ಲರೂ ಯಾತ್ರೆ ಬೆಳೆಸಿದರು ನನ್ನ ತಾತಂದಿರು ಶೇಷಗಿರಿಯಪ್ಪನವರು ಮತ್ತು ರಾಮಣ್ಣನವರ ವಿನ ಅವರಿಬ್ಬರು ಮನೆಯ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 ವಾಸಕ್ಕೆ ಇನ್ನೊಂದು ಮನೆ ಜೀವನಕ್ಕೆ ಬಾಡಿಗೆಗಾಗಿ ಈ ಮನೆಗಳ ವ್ಯಾಪಾರದ ವರ್ತಮಾನ ಹೇಗೋ ಮುಳುಬಾಗಿಲಿಗೆ ಪ್ರಯಾಣ ಮಾಡಿ ಬಂತು ಆ ಸಮಯದಲ್ಲಿ ಶೀನಪ್ಪನವರು ಮನೆಯಲ್ಲಿದ್ದರು ಆಗ ಎದ್ದ ಹಾಹಾಕಾರವನ್ನು ನೋಡಿಯೇ ತಿಳಿಯಬೇಕು ಎಲ್ಲರ ಮುಖಗಳು ಬಾಂಡಲಿಯಲ್ಲಿ ಸೀದ ಬೋಂಡಗಳಂತೆ ಆಗಿತ್ತು ಯಾರನ್ನು ಮಾತನಾಡಿಸಿದರೂ ಬಿಗು ನಮ್ಮ ಅಚ್ಚಿಯ ವಿನ ಮಿಕ್ಕ ಹೆಂಗಸರಲ್ಲಿ ಗೊಳಗೊಳ ಬುಸುಬುಸ ಊರಿನಲ್ಲಿ ಎಲ್ಲರಿಗೂ ಆಗುತ್ತದೆ ಮನೆಗೆ ಆಗುವುದಿಲ್ಲ ಉಪಕಾರ ಇದು ಆ ಗದ್ದಲದ ಸಂಗ್ರಹ ಸಮಾಧಾನ ಶಶಿಗಿರಿಯಪ್ಪನವರು ಮನುಷ್ಯ ಸ್ವಭಾವವನ್ನು ಕಾಣದವರಲ್ಲ ತಮ್ಮ ಮನೆಯಲ್ಲಿ ಹೀಗೆ ಹಾಹಾಕಾರ ಇದೆಯೇ ಎಂಬುದನ್ನು ಊಹಿಸಿಕೊಂಡಿದ್ದರು ಆ ತಾಣದಲ್ಲಿಯೇ ಅವರು ಎರಡು ಚಿನ್ನದ ಒಡವೆಗಳನ್ನು ಮಾಡಿಸಿ ಅಥವಾ ಕೊಂಡುಕೊಂಡು ಮುಳುಬಾಗಿಲಿಗೆ ಕಳಿಸಿದರು ಒಂದು ಜೋಮಾಲೆ ಎಂಬ ಚಿನ್ನದ ಸರ ತಮ್ಮ ಸೊಸೆಗಾಗಿ ಇನ್ನೊಂದು ಹನುಮಂತ ತಾಳಿಸರ ಅವರ ಮೊಮ್ಮಗನಾದ ನನಗಾಗಿ ಇದು ಈಗ ತೀರಾ ಅಪರೂಪದ ವಸ್ತು ಈ ಸಣ್ಣ ಸರದಲ್ಲಿ ಗೋಲಿಯಂತ ಚಿನ್ನದ ಗುಂಡುಗಳು ನಡು ದಪ್ಪ ಹವಳ ಅದಾದ ಮೇಲೆ ಸುಮಾರು ಎರಡು ಅಂಗುಲ ಉದ್ದದ ಒಂದು ಚಿನ್ನದ ಕಾಯಿ ಅದರ ಮೇಲೆ ಕೆತ್ತನೆ ಕೆಲಸ ಇಂತಹ ಒಂದೊಂದು ಪಕ್ಕಕ್ಕೆ ಎರಡೆರಡು ಇದಾದ ಮೇಲೆ ಪದಕವಾಗಿ ಸುಮಾರು ಒಂದೂವರೆ ಅಂಗುಲ ಚದರದ ಚಿನ್ನದ ತಗಡು ಅದರ ಮೇಲೆ ಶ್ರೀಮದ್ ಆಂಜನೇಯ ಮೂರ್ತಿಯ ವಿಗ್ರಹ ಅದರಲ್ಲಿ ಶ್ರೀಮದ್ ಆಂಜನೇಯ ಸ್ವಾಮಿಯು ದುಷ್ಟದಂಡನೆಗಾಗಿ ಬಾಫುವನ್ನೆತ್ತಿ ನಿಂತಿದ್ದಾನೆ ಮುಡಬಾಗಲು ಆಂಜನೇಯನಂತೆ ಈ ಎರಡು ಒಡವೆಗಳನ್ನು ನೋಡಿದ ಮೇಲೆ ಆಹಾಕಾರ ಅಣಗಿತು ಎಲ್ಲರ ಮುಖಗಳು ಗುಲಾಬಿಯೋಪಾದಿಯಲ್ಲಿ ಅರಳಿದವು ನಾನು ಆ ಹನುಮಂತ ತಾಳಿಯನ್ನು ಧರಿಸಿ ಹಿಗ್ಗುತ್ತಿದ್ದೆ ಕೆಲವು ವರ್ಷ ನನ್ನ ಮಾತಾಮಹಿ ನನ್ನ ತಾತಂದಿರ ಗುಣಗಳಲ್ಲಿ ಅತ್ಯಂತ ಘನವಾದದ್ದೆಂದರೆ ಅವರು ನನ್ನ ಮಾತಾಮಹಿಗೆ ತೋರುತ್ತಿದ್ದ ಭಕ್ತಿ ಗೌರವಗಳು ಆಕೆಯನ್ನು ಶೇಷಗಿರಿಯಪ್ಪನವರು ಸ್ವಂತ ಅಖನೆಂದು ಭಾವಿಸಿದ್ದರು ನನ್ನ ಜೀವಮಾನದಲ್ಲಿ ನಾನು ಕಂಡಿರುವ ಮನುಷ್ಯ ವ್ಯಕ್ತಿಗಳಲ್ಲಿ ಮಹರ್ಷಿ ಪ್ರಾಯಳಾದವಳು ನನ್ನ ತಾಯಿಯ ತಾಯಿ ಸಾಕಮನವರು ಆಕೆಗೆ ರಾಮಾಯಣ ಭಾರತಾದಿ ಸಮಸ್ತ ಪುರಾಣಗಳು ಹೃದಯಸ್ಥವಾಗಿದ್ದವು ಆಕೆ ಹೇಳುತ್ತಿದ್ದ ದೇವರ ನಾಮಗಳು ನೂರಿನ್ನೂರಿರಬಹುದು ಪದ್ಯಗಳು ನೂರಿನ್ನೂರು ಆಕೆ ಸಹಿಸಿದ ಕಷ್ಟಗಳಂತೂ ಕಣ್ಣು ಒದ್ದೆಯಾಗದೆ ವರ್ಣಿಸಲಾಗದು ಎಲ್ಲಾ ಕಷ್ಟಗಳನ್ನು ಸಹಿಸಿ ಭಗವದ್ಗೀತೆ ಎಲ್ಲಕ್ಕಿಂತ ಮೇಲಿನದೆಂದು ನಂಬಿ ಪರೋಪಕಾರ ಸಾಧು ಸಜ್ಜನ ಸೇವೆ ಸೇವಾನಿ ಸೇವಾನಿತ್ತಳಾಗಿ ಆಯುಷ್ಯವನ್ನು ಮುಗಿಸಿಕೊಂಡಾಕೆ ನನಾಜ್ಜಿ ಶಶಿಗಿರಿಯಪ್ಪನವರು ಆಕೆಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವರು ತಮ್ಮ ಕಷ್ಟ ನಿಷ್ಠುರಗಳನ್ನು ಆಕೆಯಲ್ಲಿ ಹೇಳಿಕೊಳ್ಳುವರು ಆಕೆಯನ್ನು ನೋಡುವುದಕ್ಕಾಗಿಯೇ ತಾವು ಮುಳುಬಾಗಿಲಿಗೆ ಬರುತ್ತಿದ್ದರುವಂತೆ ಬರುತ್ತಿರುವಂತೆ ಸ್ನೇಹಿತರಿಗೆ ಹೇಳುತ್ತಿದ್ದರು ಶಶಿಗಿರಿಯಪ್ಪನವರು ಹಬ್ಬ ಹರಿದಿನಗಳಿಗೆ ಬರುತ್ತಿದ್ದರೆಂದು ಮೇಲೆ ಹೇಳಿದೆ ಈ ಸಾಮಾನ್ಯ ನಿಯಮ ಒಂದೊಂದು ಸಾರಿ ತಪ್ಪಿ ಒಂದು ವಿಶೇಷ ಸಂದರ್ಭಕ್ಕಾಗಿ ಅವರು ಬರುತ್ತಿದ್ದದು ಎಂದು ತಪ್ಪಲಿಲ್ಲ ಆ ವಿಶೇಷ ಸಂದರ್ಭವೇನೆಂದರೆ ಋಷಿ ಪಂಚಮಿ ಸಾಕಮ್ಮನವರು ಈ ವ್ರತವನ್ನು ಅನೇಕ ವರ್ಷ ಸಾಂಗವಾಗಿ ನಡೆಸಿದರು ಆ ರಾತ್ರಿ ಹಬ್ಬದ ಸಂಭ್ರಮ ಮನೆಯಲ್ಲಿ ಎಲ್ಲ ಕೋಣೆಗಳಲ್ಲಿಯೂ ದೀಪ ಎಲ್ಲಾ ಕಡೆಯೂ ಜನ ಬ್ರಾಹ್ಮಣರು ಮುತ್ತೈದೆಯರು ಮಕ್ಕಳು ಮಡಿ ಹೆಂಗಸರು ಎಲ್ಲಾ ಸೇರಿರುತ್ತಿದ್ದರು ನಮ್ಮ ಗುರು ಪುರೋಹಿತರು ಎಲ್ಲಿ ಯಾವ ಕೆಲಸವಿದ್ದರೂ ಬಿಟ್ಟು ಈ ವ್ರತಕ್ಕಾಗಿ ಬರುತ್ತಿದ್ದರು ಸುಬ್ಬಾ ಅಹ್ ವೆಂಕಟನಾರಾಯಣ ಭಟ್ಟರು ಮೊದಲಾದವರೆಲ್ಲ ಬರುವರು ನಾಲ್ಕು ಯಾಮದ ಪೂಜೆ ಚಾಚುತ್ಸಪ್ಪಲೆ ನಡೆಯುವುದು ಅಹ್ ಸೌತೆಕಾಯಿ ಚೇಪೇಕಾಯಿ ತೆಂಗಿನಕಾಯಿ ಬಾಳೆಹಣ್ಣು ಹೆಸರುಬೇಳೆ ಕೋಸಂಬರಿ ಇವನು ನೈವೇದ್ಯವಾದ ಮೇಲೆ ಬಂದಿದ್ದವರಿಗೆಲ್ಲ ವಿನಿಯೋಗ ನಡೆ ಮಾತು ಲಘುಹಾಸ್ಯ ಅನಂತರ ವೃತಕತೆ ಈ ಸಂಭ್ರಮದಲ್ಲಿ ನಾನು ರಾತ್ರಿ ನಾಲ್ಕು ಯಾಮವು ಜಾಗರಣೆ ಮಾಡಿ ಸಂತೋಷ ಚೆನ್ನಾಗಿ ನೆನಪಿದೆ ಷಷ್ಠಿಯ ದಿನ ಬೆಳಿಗ್ಗೆ ಪಾರಣೆ ಮುಗಿಸಿಕೊಂಡ ಬಳಿಕ ಶೇಷಣ್ಣನವರು ಕೋಲಾರಕ್ಕೆ ಹಿಂತಿರುಗುವರು ಸಾಕಮ್ಮನವರಿಗೆ ಮನಸ್ಸು ಮನಸ್ಸಮಾಧಾನ ಆಕೆ ಹೇಳುತ್ತಿದ್ದರು ನನ್ನ ಅಣ್ಣ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 ಇವನಿಗೆ ಘಾತಕ ಮನುಷ್ಯನೆಂದು ಅಪಕಿತ್ತಿ ಬಂದಿತ್ತು ಅವನು ಎತ್ತರವಾದ ಆಳು ಎಡಕಿವಿಯ ಮೇಲ್ಭಾಗದಲ್ಲಿ ಚಿನ್ನದ ಮುರುವನ್ನು ದರಿಸಿದ್ದ ಕೈಯಲ್ಲಿ ಚಿನ್ನದ ಕಪ್ಪ ನಡುವಿನಲ್ಲಿ ಯಾವಾಗಲೂ ಒಂದು ಕತ್ತಿಯ ಹಿಳಿಕೆ ಸಿಕ್ಕಿಸಿಕೊಂಡಿದ್ದದ್ದು ಕಾಣುತ್ತಿತ್ತು ಉದ್ದನಿಯ ಬತಾಯಿ ಚಾಕು ಒಂದು ಆಗಾಗ ಸಣೆ ಹಿಡಿದು ಶುಭ್ರವಾಗಿದ್ದದನ್ನು ತೊಗಲಿನ ಅರೆಯಲ್ಲಿರಿಸಿ ಆ ಆಯುಧವನ್ನು ಸಿಕ್ಕಿಸಿಕೊಂಡಿರುತ್ತಿದ್ದ ಅದರ ಹಿಡಿದಂಥದ್ದು ಅಥವಾ ಕೊಂಬಿನದು ಅದಕ್ಕೆ ಬೆಳ್ಳಿಯ ಕಟ್ಟು ಅಲಂಕಾರ ಮಾಡಿತ್ತು ಅಂತ ಚಾಕುವನ್ನು ಬಾಕು ಎಂದು ಕರೆಯುವುದು ವೆಂಕಟಪ್ಪನು ಆ ಆಯುಧವನ್ನು ಯಾರ ಮೇಲೆ ಪ್ರಯೋಗಿಸಿದ್ದನೋ ಯಾರು ಕಂಡವರಲ್ಲ ಅದು ಆತನಲ್ಲಿ ಇದ್ದ ಮಾತ್ರದಿಂದಲೇ ಅವನು ಎಲ್ಲರ ಕಣ್ಣಿಗೂ ಭಯಂಕರನಾಗಿ ಬಿಟ್ಟ ರಾಬಿನ್ಹುಡ್ ಇಂಗ್ಲಿಷ್ನಲ್ಲಿ ರಾಬಿನ್ಹುಡ್ ಎಂಬ ದರೋಡೆಕಾರನು ಪುರಾಣ ಪ್ರಸಿದ್ಧನಾಗಿದ್ದಾನೆ ಅವನ ಕುಂಡು ಗುಂಪು ಊರೂರು ಅಲೆದಾಡಿ ಜನಿಕರ ಹಣವನ್ನು ದೋಚಿ ದಲಿತರಿಗೆ ಹಂಚುತ್ತಿದ್ದಂತೆ ನಮ್ಮ ವೆಂಕಟಪ್ಪನ ಚರ್ಚೆ ಅಂತಾದ್ದು ಹೀಗೆ ಎಂಬತ್ತು ಎಂಬತ್ತೈದು ವರ್ಷಗಳಿಗೆ ಹಿಂದೆ ಧಾತು ಈಶ್ವರ ಸಮತ್ಸರಗಳು ಆ ಸೀಮೆಯಲ್ಲಿ ತಿರ ಬರಗಾಲದ್ದು ಜನಕ್ಕೆ ಅಕ್ಕಿರಾಗಿ ದೊರೆಯುವುದು ಬಹು ಕಷ್ಟವಾಗಿತ್ತು ಬಹುಮಂದಿ ಕತ್ತಾಳೆಗಡ್ಡೆ ಬೇಯಿಸಿದು ಹುರಿದ ಹುಣಸೆ ಬೀಜ ಇಂಥದ್ದನ್ನು ತಿಂದು ಬದುಕಿಕೊಂಡಿದ್ದರು ಇಷ್ಟು ಮಾತ್ರ ಹೊಟ್ಟೆಗಿಲ್ಲದೆ ಎಷ್ಟೋ ಮಂದಿ ಸತ್ತರು ಆ ಕಾಲದಲ್ಲಿ ಬಂತು ವೆಂಕಟಪ್ಪನಿಗೆ ಅಪಕ್ಯತ್ತಿ ಬಾರಿ ಬಾರಿ ರೈತರು ಯಾರು ಯಾರು ದವಸಗಳನ್ನು ನೆಲ ಹಗೆವುಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದರೋ ಅಂತವರ ಮನೆಗೆ ವೆಂಕಟಪ್ಪ ಜನರನ್ನು ಕರೆದುಕೊಂಡು ಹೋಗಿ ಕೊ ಇವನಿಗೆ ಎರಡು ಕೊಳಗರಾಗಿ ಕೊಡು ಅವನಿಗೆ ಒಂದು ಕೊಳಗ ಹಾಕಿ ಎಂದು ಹುಕ್ಕು ಮಾಡುತ್ತಿದ್ದ ಮಾಲೀಕನು ಅಷ್ಟು ಕೊಡುವುದಕ್ಕಾಗುವುದಿಲ್ಲ ಎಂದರೆ ಹಗೆವನ್ನು ತೆಗೆಸಿ ನೋಡುತ್ತೇನೆ ಎಂದು ಜವಾಬು ಹೇಳುತ್ತಿದ್ದ ಮಾಲೀಕನು ಅದಕ್ಕೂ ಸಗ್ಗದೆ ತಕರಾರು ಮಾಡುತ್ತಿದ್ದಾರೆ ವೆಂಕಟಪ್ಪ ನಡುವಿನಲ್ಲಿದ್ದ ಬಾಕುವಿನ ಕಡೆ ತನ್ನ ಕಣ್ಣು ತಿರುಗಿಸುತ್ತಿದ್ದ ಒಂದೊಂದು ವೇಳೆ ಬಾಕುವಿನ ಹಿಡಿಕೆಯ ಕಡೆಗೆ ಕೈ ಹೋದದ್ದು ಆದರೆ ಆಯುಧವನ್ನು ಹೊರಕೆ ಎಳೆದದ್ದಿಲ್ಲ ಅಷ್ಟಕ್ಕೆ ಮುಂಚೆಯೇ ಬಡವನಿಗೆ ಧಾನ್ಯ ಸಿಕ್ಕುತ್ತಿತ್ತು ಬಡವರೇನೋ ಕೃತಜ್ಞರಾಗಿದ್ದರು ನಿರ್ಬಂಧ ಭಿಕ್ಷೆ ಕೊಟ್ಟ ಧಾತೃಗಳು ಅಷ್ಟು ದೊಡ್ಡತನ ತೋರಲಿಲ್ಲ ಒಂದು ಸಂದರ್ಭದಲ್ಲಿ ಆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಯಾವುದೋ ಕೂನಿಯಾಯಿತು ಇಟ್ಟಲಾಪುರದ ಎಂಗಟ್ಟಿಗನು ಅದಕ್ಕೆ ಕಾರಣವೆಂದು ದೂರು ಪೊಲೀಸನವರು ಅವನನ್ನು ಹಿಡಿದುಕೊಂಡು ಹೋದರು ಆಯಿತು ಲಾಯರ್ ಶೇಷಗಿರಿಯಪ್ಪನವರು ಎಂಗೆಟ್ಟಿಗನ ಪರವಾಗಿ ನಿಲ್ಲಲು ಒಪ್ಪಿಕೊಂಡರು ವಿಚಾರಣೆಯ ದಿವಸ ಕೋರ್ಟ್ ಬರ್ತಿ ಸರ್ಕಾರದ ಪಕ್ಷದ ಪೊಲೀಸ್ ಲಾಯರು ಕೂನಿ ಸಂಗತಿಯ ವಿವರಣೆಗಳನ್ನು ಹೇಳಿ ಎಂಗಟ್ಟಿಗನ ಹೊರತು ಇನ್ಯಾರು ಅದನ್ನು ಮಾಡಿರಲಾರು ಎಂದು ಸಿದ್ಧಾಂತಪಡಿಸಿ ಅವನು ಬಾಕು ಧರಿಸಿರುವುದೇ ಅದಕ್ಕೆ ರುಜುವಾಯಿತು ಎಂದರು ಶೇಷಗಿರಿಯಪ್ಪನವರು ಎದ್ದು ನಿಂತು ಸವಾಲು ಹಾಕಿದರು ಎಂಗಟ್ಟಿಗನಿಗೆ ಸವಾಲ ಜವಾಬು ನೀನು ಈ ಕೂನಿ ಮಾಡಿದ ಉಂಟೋ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಸ್ವಾಮಿ ನೀನು ಯಾರಿಂದಲಾದರೂ ಮಾಡಿಸಿದು ಉಂಟೋ ಯಾರು ಮಾಡಿದರೋ ನನಗೆ ತಿಳಿಯದು ಸ್ವಾಮಿ ಆ ಕೂನಿ ನಡೆದ ನೀನು ಅಲ್ಲಿ ಇದ್ದೀಯಾ ನಾನು ಆ ಹೊತ್ತು ಆ ಇರಲಿಲ್ಲ ಸ್ವಾಮಿ ಕೊಕ್ಕನೂರ ತಾವ ಹೋಗಿದ್ದೆ ನೆಂಟರ ಮನೆಗೆ ಬೇಕಾದರೆ ವಿಚಾರಿಸಿಕೊಳ್ಳಿ ಒಳ್ಳೆಯದು ಆ ಕೊಲೆಯಾದ ಮನುಷ್ಯ ನಿನಗೆ ತಿಳಿಯೋದು. ತಿಳಿಯೋದೋ ಚೆನ್ನಾಗಿ ಬಲ್ಲೆ ಸ್ವಾಮಿ ಗಿಡ್ಡಪ್ಪನನ್ನ ನಾನು ಕಾಣೆನಾ ಅವನಿಗೂ ನಿನಗೂ ಏನಾದರೂ ಜಿತ್ತಿತ್ತೋ ನನಗೆ ಯಾಕೆ ಸ್ವಾಮಿ ಅವರ ಮೇಲೆ ಜಿದ್ದು ಕಾರಣಾನೇ ಇಲ್ಲ ನಿನ್ನ ಗುಮಾನಿ ಯಾರ ಮೇಲಾದರೂ ಉಂಟೋ ಅವನ ವ್ಯವಹಾರ ತುಂಬಾ ಇತ್ತು ನಾನು ಯಾರ ಮೇಲೆ ಗುಮಾನಿ ಹೇಳಲಿ ವಿಚಾರಣೆ ಮುಗಿದ ಮೇಲೆ ಶೇಷಗಿರಿಯಪ್ಪನವರು ಕೋಟನ್ನು ಕುರಿತು ಹೀಗೆ ಆಯ್ಕೆ ಮಾಡಿದರು ಸ್ವಾಮಿ ಈ ಅಪರಾಧಿಗೆ ಆಗದವರು ಈ ಪ್ರಾಂತದಲ್ಲಿ ಕೆಲ ಮಂದಿ ಇದ್ದಾರೆ ಅವರು ಅನುಕೂಲಸ್ಥರು ಅವರವರ ಗ್ರಾಮಗಳಲ್ಲಿ ಪ್ರಬಲರು ಈ ಅಪರಾಧಿ ಸ್ಥಾನದಲ್ಲಿರುವ ವೆಂಕಟನು ಕ್ಷಾಮಕಾಲದಲ್ಲಿ ಹೊಟ್ಟೆಗಿಲ್ಲದ ಬಡಜನರಿಗೆ ಧಾನ್ಯ ಸಹಾಯ ಮಾಡಬೇಕೆಂದು ಹೊರಟು ಅದಕ್ಕಾಗಿ ದವಸ ಅನುಕೂಲಸ್ಥರನ್ನು ಒತ್ತಾಯ ಅವರ ಒತ್ತಾಯಕ್ಕೆ ಹೆದರಿಯೋ ಇಲ್ಲ ದಾಕ್ಷಿಣ್ಯಕ್ಕೋ ಇಲ್ಲ ಭೂತದಯಿಂದಲೋ ಕೆಲವರು ದವಸ ಧಾನ್ಯ ಆದರೆ ಅವರಲ್ಲಿ ಕೆಲವರು ವೆಂಕಟಪ್ಪನ ಹೆದರಿಸುವ ಮಾತನಾಡಿದ್ದನ್ನು ಮಡೆಯುತ್ತಿಲ್ಲ ಇಂಥ ದಿಟ್ಟ ಮನುಷ್ಯನಿಂದ ತಮಗೆ ಎಂದಾದರೂ ಅಪಾಯವಾದೀತೆ ಭಾವಿಸಿ ಇವನನ್ನು ಬಂದಿಖಾನೆಗೆ ಸಾಗಿಸತಕ್ಕದ್ದೆಂದು ಯೋಚನೆ ಮಾಡಿಕೊಂಡಿರುವಂತೆ ಕಾಣುತ್ತದೆ ಅಂಥವರ ಮಾತನ್ನು ಕೇಳಿ ಪೊಲೀಸಿನವರು ಇವನನ್ನು ಹಿಡಿದು ತಂದಿದ್ದಾರೆ ಅವನು ಬಾಕು ಕಾರಣದಿಂದ ಕೊಲೆ ಮಾಡಿದನೆಂದು ನಿಶ್ಚಯ ಮಾಡುವ ಹಾಗಾದರೆ ಪೊಲೀಸ್ ಅಧಿಕಾರಿಗಳಿಗೆ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 ಹೊರಕೆಳೆದ ಎರಡು ಮೂರು ತಿಂಗಳು ಅದು ಮಸೆಯದೆ ಒರೆಯಲ್ಲಿದ್ದುದರಿಂದ ಅದರ ಹೊಳಪು ಹೋಗಿತ್ತು ಅದರ ಮೇಲೆ ಏನಾದರೂ ರಕ್ತದ ಕಲೆಯಿದೆಯೇ ಕೋರ್ಟ್ ನೋಡೋಣವಾಗಲಿ ಎಂದರು ಲಾಯರು ಮ್ಯಾಜಿಸ್ಟ್ರೇಟರು ಬಾಕುವನ್ನು ಸವರಿ ನೋಡಿ ಮಂಡು ಕತ್ತಿದು ಎಂದು ಹೇಳಿ ಅದನ್ನು ಒರೆಯಲ್ಲಿಟ್ಟು ಬಿಟ್ಟರು ಕಡೆಗೆ ತೀರ್ಮಾನ ವೆಂಕಟಪ್ಪನ ಖುಲಾಸೆ ಹೆಸರು ಕೆಟ್ಟದ್ದಾದರೂ ಮನುಷ್ಯ ಕೆಟ್ಟವನಲ್ಲ ಉದ್ದೇಶ ಒಳ್ಳೆಯದಾದರೂ ಟಿವಿ ಅದಕ್ಕೆ ಅನುಕೂಲವಾದದ್ದಲ್ಲ ಈ ಅಭಿಪ್ರಾಯಗಳನ್ನು ಮ್ಯಾಜಿಸ್ಟ್ರೇಟರು ವ್ಯಕ್ತಪಡಿಸಿದ್ದರು ವೆಂಕಟಪ್ಪ ಜಯಭೇರಿ ಹೊಡೆದುಕೊಂಡು ಹಿಂತಿರುಗಿದ ವೆಂಕಟಪ್ಪನ ಫೀಸು ವೆಂಕಟಪ್ಪ ಲಾಯರ್ ಫೀಸನ್ನು ಹಣದಲ್ಲಿ ಕೊಟ್ಟಿದ್ದನೋ ಇಲ್ಲವೋ ನನಗೆ ಗೊತ್ತಿಲ್ಲ ಅವನು ತನ್ನ ಕೃತಜ್ಞತೆಯನ್ನು ತನ್ನ ಲಾಯರಿಗೆ ಹೇಳಲು ಬಂದಾಗ ಶಶಿಗಿರಿಯಪ್ಪನವರು ತಮ್ಮ ಮನೆಯಲ್ಲಿ ತಾಯಂದಿರಿಲ್ಲದ ಇಲ್ಲಿಯ ಮಕ್ಕಳು ಇದ್ದಾರೆಂದು ಅವರಿಗೆ ಹಾಲಿಗಾಗಿ ಒಂದು ಆಕಳನ್ನು ಕೊಟ್ಟರೆ ತಾವು ಸ್ವೀಕರಿಸಲಾಗುವುದು ಎಂದು ಹೇಳಿದರಂತೆ ಅದರ ವೆಂಕಟಪ್ಪನ ಒಂದು ಆಕಳನ್ನು ಕೊಟ್ಟ ಅದಕ್ಕೆ ಶಶಿಗಿರಿಯಪ್ಪನವರು ನಮ್ಮ ತಾಯಿ ಕಾಮಾಕ್ಷಮನ ಹೆಸರನ್ನಿಟ್ಟರು ಆ ಆಕಳು ನಾಲ್ಕಾರು ಕರುಗಳನ್ನು ಕೊಟ್ಟಿತು ಅಮೃತ ಪ್ರಾಯವಾದ ಹಾಲನ್ನು ಕೊಡುತ್ತಿತ್ತು ಅವರ ಮನೆಯಲ್ಲಿ ಆಗಾಗ ಗೋದಾನದ ಪ್ರಕರಣ ಬಂದಾಗ ದಾನ ತೆಗೆದುಕೊಳ್ಳುವವರು ಕಾಮಾಕ್ಷಮನ ಸಂತತಿಯ ಆಕಳನ್ನು ಕೊಟ್ಟರೆ ತಾವು ದಾನ ಹಿಡಿಯುವುದಾಗಿ ಹೇಳುತ್ತಿದ್ದರಂತೆ ಕಾಮಾಕ್ಷಮನ ಹೆಣ್ಣುಕರುಗಳಿಗೆ ವೆಂಕಟಸುಬ್ಬಮ್ಮ ಲಕ್ಷ್ಮಮ್ಮ ಭಾಗಿರಥಮ್ಮ ಎಂದು ಮೊದಲಾಗಿ ಹೆಸರುಗಳನ್ನಿಟ್ಟಿದ್ದರು ಈ ಮೂರು ಹೆಸರುಗಳು ಶೇಷಗಿರಿಯಪ್ಪ ಆತನ ತಮ್ಮ ರಾಮಣ್ಣ ಆತನ ತಮ್ಮ ಇವರ ಭಾರಿಯರ ಹೆಸರುಗಳು ಕಡೆಯ ದೃಶ್ಯ ಹೇಳತಕ್ಕದ್ದಾಗಿದೆ ಕಾಮಾಕ್ಷಮನಿಗೆ ಮುಪ್ಪು ಬಂತು ಹಲ್ಲು ಸುದು ಹೋಗಿತು ಹುಲ್ಲು ತಿನ್ನಲಿಕ್ಕಾಗುತ್ತಿರಲಿಲ್ಲ ಆಗ ಹಿಟ್ಟು ಮಾಡಿ ತಿನ್ನಿಸುತ್ತಿದ್ದರು ಆ ಸ್ಥಿತಿಯು ಕಷ್ಟವಾಯಿತು ಅವಸಾನ ಕಾಲ ಬಂತು ಆಗ ಕೋಲಾರದಲ್ಲಿದ್ದ ಶೇಷಗಿರಿಯಪ್ಪನವರಿಗೆ ತಮ್ಮ ರಾಮಣ್ಣನವರು ಕಾಗದ ಸಂಗತಿ ತಿಳಿಸಿದರು ಶೇಷಗಿರಿಯಪ್ಪನವರು ಬಿಡುವು ಮಾಡಿಕೊಂಡು ಮುಳುಬಾಗಿಲಿಗೆ ಬಂದರು ಮನೆಯ ಅಂಗಳ ವಿಸ್ತಾರವಾಗಿತ್ತು ಅಲ್ಲಿ ಒಂದು ಸಣ್ಣ ಚಪ್ಪರ ಹಾಕಿ ಅದರಲ್ಲಿ ಹುಲ್ಲು ಹಾಸಿ ಅದರ ಮೇಲೆ ಕಾಮಾಕ್ಷಮನನ್ನು ಮಲಗಿಸಿದರು ಮೂರು ಮಂದಿ ಅಣ್ಣ ತಮ್ಮಂದಿರು ಒಬ್ಬರು ತಪ್ಪ ಒಬ್ಬರು ಅದರ ಪಕ್ಕದಲ್ಲಿಯೇ ಮೈಸೂರುತ್ತ ಇರುತ್ತಿದ್ದರು ರಾಗಿಯ ಗಂಜಿ ಮಾಡಿ ಒಂದು ಬಿದಿರಿನ ಗೊಟ್ಟದಲ್ಲಿ ಹಾಕಿ ಅದನ್ನು ಕಾಮಾಕ್ಷ ಮನಿಗೆ ಕುಳಿಸುತ್ತಿದ್ದರು ಹೀಗೆ ಎರಡು ದಿನ ಕಡಿತು ಮೂರನೇ ದಿನ ಕಾಮಾಕ್ಷಮನು ಪಂಚತ್ವವನ್ನೈದಿದಳು ಆಗ ಅಣ್ಣ ತಮ್ಮಂದಿರು ಮೂವರು ತಮ್ಮ ಹೆತ್ತ ಹೋದಾಗ ಅತ್ತಂತೆ ಹತ್ತರು ತಾವೇ ಆ ಕಳೆಬೆರವನ್ನು ಅಂಗಳದಿಂದ ಮನೆಯ ಮುಂದಕ್ಕೆ ಸಾಗಿಸಿದರು ನಂತರ ಅದನ್ನು ಹೊತ್ತುಕೊಂಡು ಹೋಗಬೇಕಾದವರು ಹೊತ್ತುಕೊಂಡು ಹೋಗಿ ರುದ್ರಭೂಮಿಯಲ್ಲಿ ಮಣ್ಣು ಮಾಡಿಸಿದರು ಅಣ್ಣ ತಮ್ಮಂದಿರು ಸೂತಕ ಸ್ನಾನ ಮಾಡಿದಂತೆ ಸ್ನಾನ ಮಾಡಿದರು ಅಲ್ಲಿಂದ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 ಮನೆಯ ಪೂರ್ವ ಪಶ್ಚಿಮ ದಕ್ಷಿಣ ಪಾರ್ಶ್ವಗಳಲ್ಲಿ ರಸ್ತೆಗಳು ಉತ್ತರದ ಕಡೆ ನಮ್ಮ ಹಳೆಯ ಮನೆ ಶಶಿಗಿರಿಯಪ್ಪನವರು ಕಟ್ಟಿಸಿದ ಮನೆ ವಿಸ್ತಾರವಾಗಿತ್ತು ತಮಗೆ ಜಾಗಸಾರದೆಂದು ಯಾರೂ ಹೇಳುವಂತಿರಲಿಲ್ಲ ಹದಿನೈ ಹದಿನೈದು ಇಪ್ಪತ್ತು ಮಂದಿ ವಾಸವಾಗಿರಬಹುದಾಗಿದ್ದದ್ದು ಮನೆ ಪಶ್ಚಿಮಾಭಿಮುಖ ಮೊದಲು ಕೈಸಾಲೆ ಅದರಲ್ಲಿ ಎರಡು ವಿಸ್ತಾರವಾದ ಜಗಲಿಗಳು ಒಂದೊಂದು ಜಗಲಿಯ ಕೊನೆಯಲ್ಲಿಯೂ ಒಂದೊಂದು ಕೋಣೆ ಎರಡು ಜಗಳಿಗಳ ನಡುವೆ ಹೆಬ್ಬಾಗಿಲು ಇದರ ವಿಷಯದಲ್ಲಿ ಒಂದು ಕತೆ ಹೇಳುತ್ತಿದ್ದರು ಶೇಷಿಗಿರಿಯಪ್ಪನವರಿಗೆ ತಮ್ಮನ ಮಗ ಶಾಮಣ್ಣ ಎಂಬ ಮೇಲೆ ತುಂಬಾ ಪ್ರೀತಿ ಇಷ್ಟು ದೊಡ್ಡ ಬಾಗಿಲು ಏಕೆ ಎಂದು ಯಾರಾದರೂ ಕೇಳಿದರೆ ನಮ್ಮ ಶಾಮು ದೊಡ್ಡವನಾಗಿ ದೊಡ್ಡ ಹುದ್ದೆ ನಡೆಸುತ್ತಾನೆ ಅವನು ಕುದುರೆ ಸವಾರಿ ಮಾಡಿಕೊಂಡು ಬಂದಾಗ ಕುದುರೆಯ ಮೇಲೆ ಕುಳಿತೆ ಅಂಗಳಕ್ಕೆ ಬಂದು ಇಳಿಯುವ ಹಾಗಿರಬೇಕು ಬಾಗಿಲು ಎಂದು ಜವಾಬು ಹೇಳುತ್ತಿದ್ದರಂತೆ ಹೆಬ್ಬಾಗಿಲು ದಾಟಿದರೆ ನಡುವೆ ಉತ್ತರ ಪಾರ್ಶ್ವದಲ್ಲಿ ಒಂದು ಸಣ್ಣ ಕೋಣೆ ಇದು ನನ್ನ ಚಿಕ್ಕತಾ ತಂದಿರ ಖಜಾನೆ ಉತ್ತರದ ಕಡೆ ಕಣಜ ಭತ್ತ ಹಾಕುತ್ತಿದ್ದದ್ದು ಇನ್ನು ಮುಂದಕ್ಕೆ ಆ ನಡೆದರೆ ಬಲಗಡೆಗೆ ಪಡಸಾಲೆ ಎಡಗಡೆಗೆ ಅಂಗಳ ಈ ಅಂಗಳದ ಈಶಾನ್ಯ ಮೂಲೆಯಲ್ಲಿ ಬೃಂದಾವನ ಕಟ್ಟೆ ಅದರ ಪಕ್ಕದಲ್ಲಿ ಬಚ್ಚಲ ಮನೆಗೆ ಹೋಗುವ ದಾರಿ ಅದರ ಪಕ್ಕದಲ್ಲಿ ಬಾವಿ ಸೊಗಸಾದ ಕಲ್ಲು ಕಟ್ಟಡದ ಬಾವಿ ಪಡಸಾಲೆ ವಿಶಾಲವಾದದ್ದು ಸಾಮಾನ್ಯವಾಗಿ ಹರಟೆಗೆ ಕೂಡುತ್ತಿದ್ದದ್ದು ಅಲ್ಲಿಯೇ ಪಡಸಾಲೆಯ ಪೂರ್ವದ ಅಂಚಿನಲ್ಲಿ ದೊಡ್ಡ ಒರಳು ನಮ್ಮ ಮನೆ ಸುಭಿಕ್ಷ ಕಂಡ ಕಾಲದಲ್ಲಿ ಆ ಪಡಸಾಲೆಯಲ್ಲಿ ನಾಲ್ಕು ಜನ ಭತ್ತ ಕೇರಿ ಕೆಲಸ ಮಾಡುತ್ತಿದ್ದರು ಅಂಗಳವು ಪಡಸಾಲೆಯು ಸೇರುವ ಕಡೆ ನೆರಳಿನಲ್ಲಿ ಹುಣಸೆಕಾಯಿ ಹೊಂಗೆಕಾಯಿಗಳನ್ನು ಒಣ ಒಣಗ ಹಾಕಿ ಆಮೇಲೆ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 ಪಾತಿಗಳು ಇರುತ್ತಿದ್ದವು ಈ ಹಿತ್ತಲು ಕಡೆಯ ದಕ್ಷಿಣದ ಗೋಡೆಯಲ್ಲಿ ಇನ್ನೊಂದು ಬೆಬಾಗಿಲು ಅದರಲ್ಲಿ ತೋಟಕ್ಕಾಗಿ ನೀರು ಬಂಡಿಯ ಸಂಚಾರ ಈ ಬಂಡಿಗಾಗಿ ಒಂದು ಎತ್ತಿನ ಬಂಡಿಯ ಮೇಲೆ ದೊಡ್ಡ ಟಿಪಾಯಿ ಅದರಲ್ಲಿ ನೀರು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 ಉಂಟು ಆ ಪುಸ್ತಕಗಳಲ್ಲಿ ಕೆಲವು ಇಂಗ್ಲಿಷಿನ ಲಾ ಜರ್ನಲುಗಳಿದ್ದವು ಅವುಗಳಲ್ಲೊಂದನ್ನು ನಾನು ತೆಗೆದುಹೋದಲು ಪ್ರಯತ್ನ ಪಟ್ಟೆ ಆ ಲೇಖನ ವಕೀಲಿ ವೃತ್ತಿಯ ನೀತಿಗೆ ಸಂಬಂಧಪಟ್ಟದ್ದು ಅದರಲ್ಲಿ ಹೇಳಿತ್ತು ಒಳ್ಳೆಯ ವಕೀಲ ಕೆಟ್ಟ ನೆರೆಹೊರೆ ಐ ಗುಡ್ ಲಾಯರ್ ಇಸ್ ಎ ಬ್ಯಾಡ್ ನೈಬರ್ ಎಂದು ಗಾದೆಯುಂಟು ಆದರೆ ಅದು ಅನ್ಯಾಯ ಲಾಯರ್ ಆದ ಮಾತ್ರಕ್ಕೆ ಅವನು ನೆರೆಹೊರೆಯ ಸಂಸಾರಗಳಲ್ಲಿ ಜಗಳ ಪ್ರೋತ್ಸಾಹಿಸಿ ಮನೆಯೊಡೆಯುತ್ತಾನೆ ಎಂದು ಆಪಾದನೆ ಇದು ಸಲತಕ್ಕದಲ್ಲ ಹೇಗೆಂಬುದು ಆ ಲೇಖನದ ತಾತ್ಪರ್ಯ ಅದರ ಸಿದ್ಧಾಂತವೆ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 ಕೊಂಡಿದ್ದರು ಅದು ಭ್ರಾಂತಿ ಮಾತೆಂದು ಆಗ ಅಂದುಕೊಂಡೆ ಈಗಲೂ ಅದು ಭ್ರಾಂತಿ ಎಂದೇ ನನಗೆ ತೋರುತ್ತದೆ ನನ್ನ ತಾತ ಅದೃಷ್ಟ ಶಾಲಿ ತಾತನ ಅದೃಷ್ಟ ಮೊಮ್ಮಗನಿಗೆ ದಾಯವಾಗಿ ನನ್ನ ಜಾತಕದಲ್ಲಿ ಪಕ್ಕೀರತನ ಬರೆದಿದೆ ಶೇಷಣ್ಣನವರ ಉತ್ಕ್ರಮಣ ಶೇಷಗಿರಿಯಪ್ಪನವರು ಹಾಸಿಗೆ ಹಿಡಿದರು ಅವಸಾನ ಕಾಲ ಸಮೀಪಿಸಿದೆ ಎಂದು ಅವರಿಗೆ ತೋರಿರಬೇಕು ಆಗ ಕಂದಾಚಾರದ ಶ್ರೀನಿವಾಸ ರಾಯರೆಂಬ ಆಪ್ತ ದೊಡ್ಡ ಮೂಲಕ ರಾಮಾಸಾನಿಗೆ ಹೇಳಿ ಕಳಿಸಿ ತಮ್ಮ ತಮ್ಮನು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 ಆ ದಿನದ ಕರ್ಮಾಂತರಗಳಿಗೆ ಶ್ರೋತ್ರಿಯ ವರಿಯರಾದ ಶ್ಯಾಮ ಭಟ್ಟರವರನ್ನು ಏಳನೆಯ ದಿವಸದಿಂದ ಕಡೆಯವರಿಗೆ ಕರ್ಮಾಂತರಗಳನ್ನು ನಡೆಸಲು ಮಹಾನುಭಾವರಾದ ಹೆಬ್ಬಣ್ಣಿಯ ಶ್ರೀಪತಿ ಭಟ್ಟರವರನ್ನು ತಾವೇ ಖುದ್ದು ನಿಂತು ನಡೆಯಿಸಿದರು ನನ್ನ ಚಿಕ್ಕತಾತ ರಾಮಣ್ಣನವರನ್ನು ಕುರಿತು ರಾಮಣ್ಣ ಚೇಷಣ್ಣನಿಗೆ ನಾನು ಮೊದಲ ನೀನು ಎರಡನೆಯವನು ಎಂದು ವೆಂಕಟರಾಮ ಭಟ್ಟರು ಹೇಳುತ್ತಿದ್ದರು